ಅರವತ್ತು ಪೂರ್ವ ಸಿದ್ಧತೆ ಮಾಘ ಶುದ್ಧ ತ್ರಯೋದಶಿಯ ದಿನ ಹೊರಡುವುದು ಎಂದು ಗೊತ್ತಾಯಿತು ಇನ್ನೂ ಹದಿನೈದು ದಿನವಿದೆ ಪುಷ್ಯ ಬಹುಳ ದ್ವಾದಶಿಯ ದಿನ ಆಲಂಬಿನಿಯು ಮಗನನ್ನು ನೋಡಿ ಬರಲು ಹೋದಳು ಸಂಜೆಯ ವೇಳೆ ಗಾಡಿಯ ಗಾಡಿಯು ಆಶ್ರಮವನ್ನು ಸೇರಿತು ಸಂಧೆಯ ಸ್ನಾನಕ್ಕೆ ಹೊರಡಲು ಸಿದ್ಧವಾಗಿದ್ದ ಭಗವಾನರು ತಾಯಿ ಬಂದಳೆಂದು ಆಕೆಯನ್ನು ಎದುರುಗೊಳ್ಳಲು ಬಂದರು ಜೊತೆಯಲ್ಲಿ ಕಾತಾಯಿನಿಯೂ ಬಂದಳು ಮೈತ್ರಿ ತಿಳಿದು ಆಕೆಯೂ ಅತ್ತೆಯನ್ನು ನೋಡಲು ಬಂದಳು ಆಲಂಬಿನಿಗೆ ಮಗನನ್ನು ಸೊಸೆಯರನ್ನು ಕಂಡು ಸಂತೋಷವೂ ಉಕ್ಕೇರಿತು ಮಗನು ತಾಯಿ ಎಂದು ಕೊಂಡು ಅಷ್ಟೇ ಸಂತೋಷಪಟ್ಟರು ಇಬ್ಬರು ಸೊಸೆಯರು ಅತ್ತೆಗೆ ಬಂದಳೆಂದು ತಾಯಿಯನ್ನು ಕೊಂಡದ್ದಕ್ಕಿಂತ ಹೆಚ್ಚು ಸಂತೋಷಪಟ್ಟು ಉಬ್ಬಿ ಹೋದರು ಒಂದಷ್ಟು ಹೊತ್ತು ಕುಶಲ ಪ್ರಶ್ನೆಗಳು ನಡೆದವು ಭಗವಾನರು ಅಮ್ಮ ಮಿಕ್ಕ ಮಾತನ್ನೆಲ್ಲ ಆಮೇಲೆ ಆಡಿಕೊಳ್ಳೋಣ ಈಗ ಸ್ನಾನಕ್ಕೆ ಹೋಗ್ತಾಯಿತು ಎಂದು ಎದ್ದರು ಕಾತಿಯಾಯಿನಿಯು ಹೆದ್ದಿ ಎದ್ದಳು ಭಗವಾನರು ಇಂದು ನೀನು ಬೇಡ ಅಮ್ಮನ ಬಳಿ ಮಾತನಾಡುತ್ತಿರು ಮೈತ್ರಿಯೋ ಸ್ನಾನಕ್ಕೆ ನೀರು ಕೊಡದೆ ಎಂದರು ಕಾತಿಯಾಗಿನಿಯು ತಾಯಿಯ ಬಳಿ ವೈಯ್ಯಾರ ಮಾಡುವ ಮಗಳಂತೆ ವೈಹಾರ ಮಾಡುತ್ತಾ ಕೇಳಿದಳು ಅದೆಲ್ಲ ಆಗುವುದಿಲ್ಲ ನೋಡಿಯಮ್ಮ ಇವರು ಅಕ್ಕು ಅಕ್ಕನನ್ನು ನೋಡುತ್ತಿದ್ದ ಹಾಗೆ ಅಂತರ್ಮುಖಿಗಳಾಗಿ ಎಲ್ಲಿಂದರಲ್ಲಿ ಧ್ಯಾನಕ್ಕೆ ಕೊಡುತ್ತು ಬಿಡುತ್ತಾರೆ ಈ ಪುಣ್ಯಾತ್ತ ಗಿತ್ತಿ ಅವರನ್ನು ಕಾಣುತ್ತಿದ್ದ ಹಾಗೆ ಕಣ್ಣು ಮುಚ್ಚಿಕೊಂಡು ಕುಳಿತು ಬಿಡುತ್ತಾಳೆ ಸದ್ಯಕ್ಕೆ ಇವರಿಬ್ಬರು ಬಚಲು ಮನೆಯಲ್ಲಿ ಕಣ್ಣು ಮುಚ್ಚಿ ಕುಳಿತರೆ ಆಮೇಲೆ ನಾನಲ್ಲಿ ಹೋಗ್ಲಿ ಆದ್ರಿಂದ ಸ್ನಾನ ಊಟ ಮೊದಲಾದ ಬಾಕಿಯ ಕರ್ಮಗಳನ್ನೆಲ್ಲ ನಾನೇ ಜೋಡಿಯಾಗಿರಬೇಕು ಹೌದೋ ಅಲ್ಲವೋ ನೀವು ಹೇಳಿಯಮ್ಮ ಭಗವಾನ್ ಅವರನ್ನ ಗೊತ್ತಾ ಹೇಳಿದರು ನೋಡ್ರಿ ಏನಮ್ಮ ಇವಳು ಎಷ್ಟು ವಾಚಾಳಿಯಾಗಿ ಹೋಗಿದ್ದಾಳೆ ಇವಳೆಂದಳು ಎಂದು ಹೇಳುತ್ತೇನೆ ನಿನಗೆ ಗೊತ್ತು ಮೊದಲಿನಿಂದಳು ನಾನು ಅಂತರ್ಮುಖಿ ಮದುವೆ ದಿನ ಉದ್ದಾಲಕರು ನೀನು ಅವಳ ಜೊತೆಯಲ್ಲಿರುವಾಗ ಬಹಿರ್ಮುಖಿಯಾಗಿರಬೇಕು ಎಂದು ಅಪ್ಪಣೆ ಮಾಡಿದರು ಆದ್ದರಿಂದ ಮೈತ್ರಿಯು ಜೊತೆಯಲ್ಲಿರುವಾಗ ನನಗೆ ಸಹಜವಾದ ಅಂತ ಮುಖ್ಯತ್ವ ಜೊತೆಯಲ್ಲಿರುವಾಗ ಉದ್ದಾಲಕರ ಅಪ್ಪಣೆಯಂತೆ ಅಭ್ಯಾಸವಾಗಿರುವ ಬಹಿರ್ಮುಖ ನನ್ನದೇನು ತಪ್ಪಮ್ಮ ಆಲಂಬಿನಿಗೆ ಈ ಆ ಗಂಡಹಳ್ಳಿಯರ ಮಾತು ಬಲು ಸೊಗಸಿತು ಇಬ್ಬರನ್ನು ಸೆಳೆದುಕೊಂಡು ಒಂದೊಂದು ತೊಳೆಯ ಮೇಲೆ ಒಬ್ಬೊಬ್ಬರನ್ನು ಕುಳಿಸಿಕೊಳ್ಳಲು ಕುಳ್ಳರಿಸಿಕೊಳ್ಳಬೇಕು ಎನ್ನಿಸಿತು ಆದರೆ ಏನು ಮಾಡುವುದು ಇಬ್ಬರು ದೊಡ್ಡವರು ತನ್ನ ಮನೋಭಾವವನ್ನು ತನಗಾದ ಮನೋಭಂಗವನ್ನು ಕಣ್ಣಿನಿಂದಲೇ ವ್ಯಕ್ತಪಡಿಸುತ್ತಾ ಕಾತೆಯಾಯನು ಹೇಳಿದಂತೆಯಾಗಲಿ ನಾನು ಮೈತ್ರಿಯೊಡನೆ ಮಾತನಾಡುತ್ತಾ ಇರುತ್ತೇನೆ ನೀವು ಸ್ನಾನ ಮಾಡಿಕೊಂಡು ಬನ್ನಿ ಎಂದಳು ಕಾತ್ಯಾಯಿನಿಯು ಅಕ್ಕ ನಾನು ಅಗ್ನಿಹೋತ್ರವೂ ಆಗುವವರೆಗೂ ಬರುವಂತಿಲ್ಲ ಆದ್ದರಿಂದ ನಮ್ಮ ಸ್ನಾನವಾದ ಮೇಲೆ ನಿನಗೂ ಸ್ನಾನ ಮಾಡಿ ಅಮ್ಮನಿಗೂ ಸ್ನಾನ ಮಾಡಿಸಿ ಮಡಿಕೊಡು ಆಕೆಯ ಸಂಧ್ಯಾಕ್ರಮಗಳಿಗೆ ನೀರು ಮೊದಲಾದವುಗಳನ್ನು ಇಟ್ಟು ಆಕೆಯು ಅನುಷ್ಠಾನಕ್ಕೆ ಕುಳಿತುಕೊಂಡ ಮೇಲೆ ನೀನು ನಿನ್ನ ಅನುಷ್ಠಾನಕ್ಕೆ ಕುಳಿತುಕೋ ಅಮ್ಮ ನಿಮ್ಮ ಅನುಷ್ಠಾನ ಮುಗಿಯುವುದರೊಳಗಾಗಿ ನಾನು ಬಂದು ಬಿಡುತ್ತೇನೆ ಎಂದು ಹೊರಟು ಹೋದಳು ಬೇಗ ಬೇಗನೆ ಹೋಗುತ್ತಿರುವ ಆ ಭಾಮಿನಿಯರನ್ನು ಭಾಮಿನಿಯನ್ನು ಅಲಂಬಿನು ಕಣ್ಣಿಟ್ಟು ನೋಡುತ್ತಾ ಇಂಥವಳು ಆಶ್ರಮದ ರಾಣಿಯಾಗಿ ಇರುವುದೇ ಇರುವುದರಲ್ಲಿ ಅತಿಶಯವೇನು ಎಂದುಕೊಂಡಳು ಎಷ್ಟಾಗಲೀ ಮೈತ್ರಿಯೂ ಹೆಣ್ಣಲ್ಲವೇ ಅತ್ತೆಯು ನೋಡುತ್ತಿರುವ ರೀತಿಯನ್ನು ನೋಡದೆ ನೋಡಿಯೇ ಆಕೆಯು ಕಾತ್ಯಾಯನಿಯ ವಿಚಾರವಾಗಿ ನೀವೇನು ಯೋಚಿಸಿದಳೆಂಬ ಏನೇನು ಯೋಚಿಸಿದಳು ಎಂಬುದನ್ನು ಅವಳು ಗ್ರಹಿಸಿದಳು ಅವಳು ಹಾಗೆ ಅತ್ತೆ ಜನ ಅತ್ತೆ ಜನರ ಸ್ವಭಾವವನ್ನು ಸೂಕ್ಷ್ಮವಾಗಿ ಗ್ರಹಿಸುವಳು ಎನ್ನುತ್ತಿರಿ ಸಾಲದೆ ತಾನು ಅಪ್ಪಣೆ ಮಾಡುತ್ತಿರುವಾಗಲೂ ಅದೇನೋ ವಿಶ್ವಾಸವಿಜಯಗಳನ್ನು ತೋರಿಸಿ ಅಪ್ಪಣೆಯ ನಿಷ್ಠೂರತೆಯನ್ನು ಕಳೆದು ಆಗಿರುವುದರಿಂದಲೇ ಆಶ್ರಮದಲ್ಲಿರುವ ಜನಗಳಿಗಾಗಲಿ ದನಗಳು ಕೂಡ ಅವಳ ಮಾತನ್ನು ಯಾರು ಮೀರುವುದಿಲ್ಲ ನನಗೂ ಆಕೆ ಮಾತು ಎಂದರೆ ಗೌರವ ಅತ್ತೆ ನಿಜವಾಗಿ ಹೇಳುತ್ತೇನೆ ಇವಳು ನನ್ನನ್ನು ಅಕ್ಕನನ್ನು ಕಂಡಂತೆ ಕಾಣುತ್ತಾಳೆ ಎಲ್ಲಿ ಏನು ಮಾಡಿದದೆ ಮಾಡಿದರೆ ಏನು ಮಾಡಿದ ನೋಡಿದರೆ ಅದನ್ನು ಅಲ್ಲಿ ನೊಂದುಕೊಳ್ಳುವಳೋ ಎಂದು ಮೈ ಎಲ್ಲ ಕಣ್ಣಾಗಿರುತ್ತಾಳೆ ವರಸೆಯಾಗಿ ನಾನು ತಂಗಿಯಲ್ಲವೇ ಆದರೂ ನನ್ನನ್ನು ಹಿರಿಯರನ್ನಾಗಿ ಕಾಣುತ್ತಾಳೆ ಅವಳ ಗುಣ ಎಷ್ಟು ಹೇಳಿದರೂ ಸಾಲದು ಎಂದರು ಎಂದಳು ಆಲಂಪಿನಿಗೆ ಆ ಸ್ತುತಿ ಮನಸ್ಸಿಗೆ ಬಹಳ ತೃಪ್ತಿಯನ್ನು ತಂದಿತು ಹಾಗಾದರೆ ನಿನ್ನ ಕೆಲಸವೇನು ಅಡುಗೆ ಮೊಸಳೆಯೆಲ್ಲ ಅವಳದೆಯೋ ಎಂದು ಕೇಳಿದರು ನನ್ನ ಕೆಲಸವೇನು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಅನುಷ್ಠಾನಕ್ಕೆ ಕುಳಿತುಕೊಳ್ಳುವುದು ಮತ್ತೆ ಊಟಕ್ಕೆ ಬಂದು ಅವಳ ಜೊತೆ ಎಲ್ಲಿ ಊಟ ಮಾಡುವುದು ಎಲ್ಲಿ ಅವಳು ಹೊರಗ ಹೊರಗಾದಾಗ ಅವಳು ಮಾಡುವ ಕೆಲಸವನ್ನೆಲ್ಲ ಮಾಡುವುದು ಮುಖ್ಯವಾಗಿ ಅವರಿಗೆ ಬೇಕಾದದ್ದು ಸ್ನಾನ ಹೊತ್ತಿಗೆ ಸರಿಯಾಗಿ ಭೋಜನ ಅವರು ಇನ್ನೇನು ಉಪಚಾರ ಕೇಳುತ್ತಾರೆ ಆಯಿತು ನಿಮ್ಮ ಯಜಮಾನರು ನಿನ್ನಲ್ಲಿ ಸರಿಯಾಗಿದ್ದಾರೆ ತಾನೆ ಅವರು ದೇವತಾಪುರುಷರು ಪ್ರಿಯ ಶಿಷ್ಯನಲ್ಲಿ ಇರುವುದಕ್ಕಿಂತಲೂ ಹೆಚ್ಚು ವಿಶ್ವಾಸವಾಗಿದ್ದಾರೆ ಆದರೂ ನನ್ನ ಮನಸ್ಸು ಅವರಿಗಿಂತ ಕಾತಾಯಿನಿಗೆ ನನ್ನ ಮೇಲೆ ಪ್ರೀತಿ ಹೆಚ್ಚು ಎನ್ನುತ್ತದೆ ನನಗೆ ಈ ಮಾತು ಕೇಳಿ ಬಹಳ ಸಂತೋಷವಾಯಿತು ನೀವು ಸವದಿಯವರ ಸವದಿಯರು ಈಗ ಅಕತಂಗಿಯವರಂತೆ ಇರುವುದೇ ನಮ್ಮ ಭಾಗ್ಯ ಈ ಜನ್ಮವೆಲ್ಲ ಹೀಗೆ ಇರಿ ಎಂದು ನನ್ನ ಆಶೀರ್ವಾದ ಆಯಿತು ಮೈತ್ರಿಯಿ ಕಾತಾಯಿನಿ ಏನೇನು ಉಪ್ಪಿನಕಾಯಿ ಹಾಕಿದ್ದಾಳೆ ಇನ್ನೂ ಸಂಡಿಗೆ ಒಡ ಒಡೆ ಉಪ್ಪು ಮೆಣಸಿನಕಾಯಿ ಮಾಡಿಲ್ಲವೇನು ಎಲ್ಲದಕ್ಕೂ ಹೆಚ್ಚಾಗಿ ಮಿಡಿ ಉಪ್ಪಿನಕಾಯಿ ಹಾಕಿದ್ದಾಳೋ ಇಲ್ಲವೋ ಮೈತ್ರೇಯೋ ನಕ್ಕೂ ಹೇಳಿದಳು ನಾನು ಕಾತಾಯಿ ನೀವು ಭಗವತಿಯಾಗಿ ಆಶ್ರಮದಲ್ಲಿ ಹೇಗಿದ್ದಾಳೆಂದು ಕೇಳುವುದೀ ಎಂದು ಕೊಂಡಿದ್ದೆ ನೀವು ನೀವು ಗೃಹಿಣಿಯರ ಕಾರ್ಯಭಾರವನ್ನು ಕೊಡುತ್ತ ಕೇಳುತ್ತಿದ್ದೀರಿ ಮಿಡಿಯೋ ಉಪ್ಪಿನಕಾಯಿ ಆಗಿದೆ ಕಾರ್ಯ ಭಾರ ಹೆಚ್ಚಾದಾಗ ನನ್ನನ್ನು ಕರೆಯುತ್ತಾಳೆ ಇಲ್ಲ ಅಲ್ಲಿದ್ದರೆ ಎಂದಿನಂತೆ ಇದ್ದರೆ ನಾನು ಅವಳು ಮಾಡುವ ಕಾರ್ಯದಲ್ಲಿ ಈ ದುಡಿಯುವ ಕೆಲಸವೆಲ್ಲ ನನಗೆ ಬಿಡು ನೀನು ಹುಟ್ಟಿರುವುದು ಕಣ್ಣು ಮುಚ್ಚಿಕೊಂಡು ಕುಳಿದುಕೊಳ್ಳುವುದಕ್ಕೆ ನೀನು ಹೋಗು ನೀನು ನಿನ್ನ ಕೆಲಸವನ್ನು ಮಾಡು ನಿಮ್ಮ ಸೇವೆ ನನಗಿರಲಿ ಎನ್ನುತ್ತಾಳೆ ನಾನು ಯಾವ ಜನ್ಮದಲ್ಲಿ ಈಶ್ವರಾಧಾನ ಈಶ್ವರ ಆರಾಧನವನ್ನು ಮಾಡಿದ್ದೇನೋ ಚೆನ್ನಾಗಿ ಮಾಡಿದ್ದೇನೋ ಅದರ ಫಲವಾಗಿ ನಿಮ್ಮ ಮನೆ ಸೇರಿದೆ ಆ ವೇಳೆಗೆ ತಾತಿಯಾಯಿ ನೀವು ಸ್ನಾನ ಮಾಡಿಕೊಂಡು ಬಂದು ಅಕ್ಕ ಹೇಳು ಇನ್ನು ನೀನು ಸ್ನಾನ ಮಾಡಿ ಅಮ್ಮನಿಗೆ ಅಮ್ಮನಿಗೆ ಸ್ನಾನಕ್ಕೆ ನೀವು ಕೊಡಬೇಕು ಎಂದಳು ಮೈತ್ರಿ ನೀವು ಸ್ನಾನಕ್ಕೆ ಎಂತಹ ಕೆಲಸ ಮಾಡಿದ್ದೀರಿ ಅಮ್ಮ ನೀವು ಬರುವುದನ್ನು ಮೊದಲೇ ತಿಳಿಸಿದರೆ ಎಷ್ಟು ಚೆನ್ನಾಗಿತ್ತು ಅಲ್ಲದೆ ಅಲ್ಲಿಂದ ಮಠಮಠ ಬಿಸಿಲಿನಲ್ಲಿ ಹೊರಟು ಬಂದಿದ್ದೀರಿ ದಾರಿಯಲ್ಲಿ ಎಷ್ಟು ಆಯಾಸವಾಯಿತೋ ಏನೋ ಎಂದು ಹನುಮತರವಾಗಿ ಉಪಚಾರ ಮಾಡಿದಳು ರಾತ್ರಿ ಒಂದು ಜಾವದ ವೇಳೆಗೆ ತಾಯಿ ಮಗ ಬರುವ ಊಟಕ್ಕೆ ಕುಳಿತಿದ್ದರು ಕಾತ್ಯಾಯಿನಿಯು ಮಂತ್ರದ ಕೋಲನ್ನು ಇಟ್ಟುಕೊಂಡಂತೆ ಒಂದು ಹುಳಿ ಒಂದು ಚಟ್ನಿ ಮಾಡಿದ್ದಳು ಜೊತೆಗೆ ಜೊತೆಗೆ ಒಳ ಒಡೆ ಸಜ್ಜನ ಹೃದಯದಂತೆ ಸುಖವಾದ ತುಪ್ಪ ತುಪ್ಪ ಕಲ್ಲಿನಂತೆ ಹೆಪ್ಪಿರುವ ಮೊಸರುಗಳಿಂದ ಭೋಜನವು ತೃಪ್ತಿಕರವಾಗಿತ್ತು ಮೈತ್ರಿ ಈ ಕಾತಾಯಿನಿರು ಕಾತಾಯಿನಿಯರು ಊಟ ಮಾಡಿ ಬರುವ ವೇಳೆಗೆ ತಾಯಿಯು ಆ ಹಾಕಿಕೊಳ್ಳುತ್ತಾ ಮಗನಿಗೆ ತಾನು ಬಂದ ಕಾರ್ಯವನ್ನು ತಿಳಿಸಿದಳ ಮಗನು ಯಾರ್ಯಾರು ಬರುವವರು ಎಂದು ವಿಚಾರಿಸಿದರು ಆಕೆಯು ಬರುವವರನ್ನೆಲ್ಲ ಹೇಳಿದಳು ಮಗನು ಕೇಳಿದನು ಅದೇನು ಗಾರ್ಗಿಯವರು ನಮ್ಮ ಜೊತೆಯಲ್ಲಿ ಬರುವುದು ಆಕೆ ವಿದ್ಯಾಪ್ರಸ್ಥಾನುವೇ ಬೇರೆ ತಾಯು ಅರಮನೆಯ ಸುದ್ದಿಯನ್ನು ಹೇಳಿ ಹೇಳಿ ಜ್ಞಾನ ಸತ್ರದ ವಿಚಾರ ಎತ್ತಿ ಆಕೆಯು ಜೊತೆಯಲ್ಲಿ ಬರಲು ಕಾರಣವಿದು ಎಂದು ವಿಸ್ತಾರವಾಗಿ ಹೇಳಿದರು ಮಗನು ಹೇಳಿದರು ನೀವು ಅಷ್ಟು ದೂರ ಹೋಗಬೇಕಾಗಿರಲಿಲ್ಲ ಜ್ಞಾನ ಸತ್ರವಾಗಬೇಕಾದರೂ ವೈಶಾಖ ಬೋಳದವರೆಗೂ ಆಗುವಂತಿಲ್ಲ ದೇಶ ವಿದೇಶಗಳಿಂದ ವಿದ್ವಾಂಸರನ್ನೆಲ್ಲ ಕರೆಸಬೇಕಾದ್ರೆ ಅದಕ್ಕೆ ಪೂರ್ವ ಸಿದ್ಧತೆಯ ಏನು ಕಥೆ ಒಂದು ವೇಳೆ ನಾವು ಬರುವದ್ರೊಳಗಾಗಿ ಅದು ನಡೆದು ಹೋಯಿತು ಎಂದು ಕೋ ಅದೆಲ್ಲ ಅರ್ಥ ಇರಲಿ ನೀನು ಹೊರಡು ಎನ್ನುತ್ತೀಯೇ ಮಾತ್ರಾಜ್ಞೆ ಎನ್ನುವುದಷ್ಟೇ ನಡೆಸುವುದಷ್ಟೇ ಕೆಲಸ ನಮ್ಮದು ನಾವು ಹೊರಡುತ್ತೇವೆ ಇವರನ್ನು ಕೇಳು ಇವರೇನೆನ್ನುತ್ತಾರೋ ಕಾತ್ಯ ಬಸವನ ಬಾ ಹಿಂದೆ ಬಾಲ ಏನೇ ಅಕಾ ಎಂದಳು ಅಷ್ಟಲ್ಲದೆ ಎಂದಳು